ಗಂಟಲು ಒಣಗಿ ಹೋಗೋದಿಲ್ಲೇನೆ ಪ್ರಿಯೆ ನನ್ನ ಗಂಟಲು ಒಣಗಿದ್ರು ನನ್ನ ಪರಾಕ್ರಮವೇನಾದ್ರೂ ಒಣಗೀತೆ ಆ ಸುಯೋಧನ ಅವನನ್ನ ನಾನು ಕಾಣನೆ ಆ ಹೇಡಿ ಕರ್ಣ ಅವನು ನನಗೆ ಸರದ ಮಾನೇ ಆ ಮುದಿಯ ಅಭೀಷ್ಮ ಅವನನ್ನು ಹೆಣ ಮಾತ್ರದಲ್ಲಿ ಗೆಲ್ಲುವನು ಆ ಹೇಡಿಗಳಿಗೆಲ್ಲ ನಾನು ನೋಡು ಕೋಮಲಾಂಗಿ ಈಗಿನ ಈ ಉತ್ರ ಕುಮಾರ ಕಂಠೀರು ಸಾರ ಭನನ್ನು ಕೆಣಕಿದ್ರಿಂದ ಅವನ ಹೆಂಡತಿ ಇರಲ್ಲ ಬಿದ್ರು ಹೇ ಪಾಪ ಅಂದ್ರೆ ನಾನೇನ್ ಮಾಡೋಕ್ಕಾಗುತ್ತೆ ಅವ್ರದ್ದಾಚಾರ ಓ ಇಷ್ಟು ಕೂಗಿದ್ದು ವ್ಯರ್ಥ ಏಪಕ್ಕೆ ಯುದ್ಧಕ್ಕೆ ಹೋಗಲು ಸಾರಥ್ಯ ಇಲ್ಲ ಅಂತ ನಿಮ್ಮ ತಂಗಿ ಆದ್ರೂ ಬರ್ತದೆ ತಂಗಿ ನನಗೆ ಮಂಗಳವಾದ ಹೋದ್ರಿ ಈ ದಿನ ಮಹಾಪರಾತ್ರಮಗಳಾದ ಕೌರವರೊಡನೆ ಸಾರಥಿ ಯಾರು ಏನ್ ಸಮಾಚಾರದಲ್ಲಿರುವ ಈಗಿನ ಸಾರಥಿ ಒದಗಿಸಿಕೊಟ್ಟು ನನ್ನ ಪರಾಧಿಕೆ ಹೋಗುವುದು ಜಾಗೃತಿ ಆಗಿರಬಹುದು ಇವರಾದ್ರಿಗೆ ನಮಸ್ಕಾರ ಹಾ ಎಲ್ಲ ಸಾರಥಿ ಈಗಿನ ಮಹಾಪರಾಧ್ರಮಗಳಾದ ಗೌರವರೊಡನೆ ಇದು ಸಂಗತಿರುವುದು ನೀನು ನನಗೆ ತಾರಥಿ ಆಗ್ಬೇಕು bharatadi paritaya mitpudu paritala mitpudu bharatadi marede nu shirkata la maitu saradhi sanavahu gurudod hi padanna jana jayisu ಹೆದರುವೆ ನೀನು ನೆಪ ಮಾತ್ರಕ್ಕೆ ಸಾರಥಿ ಆಗು ಆ ನಂತರ ಈ ಉತ್ತರ ಕುಮಾರ ಕಂಠಿ ಇರುವ ಸಾರ್ವಭೌಮ ಪರಾಕ್ರಮ ನಿನಗೇ ವ್ಯಕ್ತವಾಗುವುದು ಇದು ಯುದ್ಧಕ್ಕೆ ಏನೇನು ಸಾಮಗ್ರಿಗಳು ಬೇಕು ಕುಂಕುಮಿಗೆ ಅದು ಈ ಯುದ್ಧಕ್ಕಲ್ಲ ಅದು ಬೇರೆ ಸಾರಥಿ ಯುದ್ಧಕ್ಕೆ ಬೇಕಾಗುವ ಸಾಮಗ್ರಿಗಳನ್ನೆಲ್ಲ ನೀನೇ ಸಿದ್ಧಪಡಿಸಿಕೊಂಡು ಬಂದು ಕೊಡು ಹಾ ಹಾ ನೀನು ಸಾರಥಿ ದೊರೆತ ಈ ಉತ್ತರ ಕುಮಾರ ಕಂಠಿ ಇರು ಪ್ರಕಾಶಕ್ಕೆ ಬರುವ ಕಾಲ ಬಂತು ರಥವು ಸಿದ್ಧವಾಗಿರುವುದು ಇನ್ನು ದಯ ಮಾಡಿಸಬೇಕು ಹೊರಟೆ ಸ್ವಲ್ಪ ಆರತಿಯನ್ನು ಮಾಡ್ರಿ ನೀವು ಆರ್ತಿ ನನಗ ಆರತಿ ರುವುದು ಉತ್ತರ ಕುಮಾರ ಕೌರವನ ಸೈನ್ಯದಲ್ಲಿ ಆಗತಕ್ಕ ಕಲಕಲ ಧ್ವನಿ ಕಲಕಲ ಧ್ವನಿ ಧ್ವನಿಯ ಕೌರವನ ಸೈನ್ಯವನ್ನು ಲೆಕ್ಕ ಮಾಡುವುದಕ್ಕೆ ಯಾರಿಂದ ತಾನೇ ಸಾಧ್ಯ ಅದು ಇನ್ನೂ ಎಷ್ಟೋ ಚೋಣಿ ಸೈನ್ಯವಿರಬಹುದು ಇನ್ನೂ ಎಷ್ಟೋ ಇದೆ ಇಷ್ಟೇ ಸಾಕು ಈ ಕೌರವನ ಸೈನ್ಯಕ್ಕೆ ನಮೋ ನಮಃ ಪ್ರಥಮ ಸ್ವಾಮಿ ಮನೆಗೆ ಹೋಗೋಣ ನಿನ್ನ ಕುಂಗ ಶಿಕುಮಾರ ನೀನು ಸವರ್ತಕ್ಕದ್ದು ನಿನ್ನೆ ನನ್ನ ಮಾತು ಕೇಳೋ ಹಾಗಿಲ್ಲ ಇಲ್ಲಿ ನೀರಿ ತಿಳಿ ಬಿದ್ದೆ ಅದರಿಂದ ಇಳಿದು ಓಡ್ವಿ ಓಡುವೆ ಕೆ ಯುವ ರಾಜ ಮಹಾರಾಜ ದಯ ಮಾಡಿ ನಿಂತಿದ್ದನು ಹೇಳಿ ಈಗ ಅಂತ ಹೊಡೆದಿದೆಯಲ್ಲೇ ತಮಾದ